ಈಗ ಹಿಂದೂ ಶಬ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಆಗಲಿ ಅಥವಾ ಅಧಿಕೃತ ಸರ್ಕಾರಿ ದಾಖಲೆಯಲ್ಲಿ ಆಗಲಿ ಡೆಫಿನಿಷನ್ ಇಲ್ಲ ಅಂದರೆ ವ್ಯಾಖ್ಯೆಯಲ್ಲ ಅದನ್ನು ಬಹುಸಂಖ್ಯಾತ ಅಷ್ಟೇ ಹೇಳ್ತಾರೆ ಕ್ರಿಶ್ಚಿಯನ್ ಮುಸ್ಲಿಮ್ ಅವರಿಗೆಲ್ಲ ಉಂಟು ಬೇರೆ ಏನೇನು ಹೇಳ್ತಾರೆ ನಮ್ಮಲ್ಲಿ ಇಲ್ಲ ಗೊತ್ತಿಲ್ಲದ ತಪ್ಪು ಅಜ್ಞಾನ ಹಿಂದೂ ಎನ್ನುವ ಶಬ್ದವನ್ನು ಸಾರ್ವತ್ರಿಕವಾಗಿ ಸದಾಶಯ ಪ್ರವೃತ್ತಿ ಅಂತ ಹೇಳ್ತದೆ ರಘುವೇದ್ದು ಮಂತ್ರ ಇದೆ ನಿರಂಜನ ಬಟ್ರಿಗೂ ಗೊತ್ತೋದು ಯಾಕಂದರೆ ಎಲ್ಲೇ ಪುರೋಹಿತ ಬಟ್ರು ಒಂದು ಆಶೀರ್ವಾದ ಪಡೋ ಹೇಳ್ತಾರೆ ಹಿಂ ಕೃಣ್ವತಿ ವಸುಪತ್ನಿ ಅಂತ ಹೇಳಿದ್ರು ಅಲ್ಲಿ ಹಿ ದುಹಾಮ ಅಶ್ವೇಭ್ಯಾಮ್ ಆ ಹಿ ಮತ್ತು ಧೂ ಸೇರಿ ಹಿಂದೂ ಆಯಿತು ಅದು ಇಡೀ ಭಾರತೀಯ ಆಶಯ ಏನು ಭಾರತೀಯತೆ ಆಶಯ ಏನೋ ಸ್ಪಷ್ಟ ಹೇಳ್ತಕ್ಕಂಥ ಒಂದು ಮಂತ್ರ ಆದರೆ ಎರಡು ಪಾದ ಎರಡು ಅಕ್ಷರದಿಂದ ಹಿಂದೂ ಅನ್ನೋ ಶಬ್ದ ಉತ್ಪನ್ನ ಆಯಿತು ಯಾವುದೋ ಯಾರಿಂದ ಹುಟ್ಟಿದ್ದು ಅಲ್ಲ ಅಲ್ಲ ಸತ್ಯವಾಗಿ ಹಿಂದೂ ಅಂತ ಹೇಳಿ ಶಬ್ದ ಹುಟ್ಟಿದ್ದು ಅಲ್ಲಿಂದ ವೇದದ್ದೆ ವೇದದಲ್ಲಿದೆ ಆ ಮಂತ್ರ ಅದು ಯಾವುದೇ ಒಂದು ಶುಭ ಸಮಾರಂಭ ಆದರೂ ಆಶೀರ್ವಾದ ರೂಪದಲ್ಲಿ ಹೇಳುವಂತ ಮಂತ್ರ ಅಂತ ಹೇಳಿ ಕೂಡ ಬಳಕೆಯಲ್ಲಿ ಇವರು ಸಿಂಧು ನದಿಯ ದಡದಲ್ಲಿ ಇವರು ಇರುವವರು ಪರ್ಷಿಯನ್ ಜನರಿಗೆ ಸ ಹೇಳಿಕ್ಕಾಗ ಹಿಂದು ಅಂತ ಹೇಳಿದರು ಮತ್ತೆ ಮುಸ್ಲಿಮರು ಬಂದಾಗ ಇಲ್ಲಿ ಹಿಂದೂಸ್ತಾನ್ ಹೇಳಿದರು ಮತ್ತೆ ಇವರು ಬ್ರಿಟಿಷರು ಹಿಂದೂಯಿಸಮ್ ಅಂತ ಶಬ್ದ ಉಪಯೋಗ ಮಾಡಿದ್ರು ಈಗೆಲ್ಲ ಇರುವಾಗ ಹಾಂ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತ ಮಗನಿ ಇಂಜಿನಿಯರಿಂಗು ಅಥವಾ ಐ ಟಿ ಬಿ ಟಿ ಯಾವುದೋ ಟೆಕ್ನಾಲಜಿ ಕಳಿಸಿ ಪಾಸ್ ಮಾಡ್ತಾನೆ ಅಪ್ಪನೇ ಮರ್ತೋಗುತ್ತಾನೆ ಅಂತ ಹೇಳಿದ ಮೇಲೆ ನೂರಾರು ವರ್ಷ ಮುಂದೆ ನಾನು ವರ್ಷ ಆದಾಗ ಹಿಂದೂ ಶಬ್ದ ಎಲ್ಲಿತ್ತು ಅಂತ ಮರ್ತೋದು ತಪ್ಪಲ್ಲ ಈಗ ವೇದು ಮರ್ತುಬಿಟ್ಟಿದ್ದಾರೆ ಜನ ಹಾಗಾಗಿ ಅದು ಹಿನ್ನೆಲೆ ಗೊತ್ತಿಲ್ಲ ಆದರೆ ವೇದದಲ್ಲಿ ಸ್ಪಷ್ಟವಾಗಿ ಹಿಂದೂ ಶಬ್ದಕ್ಕೆ ವಿವರಣೆ ಇದೆ ಅದು ಇಡೀ ಭಾರತೀಯತೆ ಆದರ್ಶವನ್ನು ಹೇಳುವಂಥ ಒಂದು ಮಂತ್ರ ಅದರ ಎರಡು ಅಕ್ಷರಗಳು ಎರಡು ಪಾತ್ರದ ಆರಂಭಿಕ ಅಕ್ಷರಗಳನ್ನು ಸೇರಿಸಿ ಅಲ್ಲಿ ಹಿಂದೂ ಅನ್ನು ಶಬ್ದ ಮಾಡಿದ್ದಾರೆ ಸೌಧ ಗಾಯ ಭಾರತೀಯತೆಯ ಒಂದು ತಾತ್ಪರ್ಯ ಅದು ಗೊತ್ತಾಯ್ತಲ್ಲ ಅಂದ್ರೆ ಈ ಭೂಮಿ ಅದರ ಒಂದು ಆದರ್ಶದ ಹೇಗಂತ ಹೇಳಿದ್ರೆ ಅದು ವಸುಪತ್ನಿ ನಾವೇನು ವಸು ಅಂತ ಹೇಳೋದು ಭೂಮಿ ಅದಕ್ಕೆ ಹೆಂಡತಿಯಾಗಿ ದಾಸನಾಗಿ ಸೇವೆ ಮಾಡಬೇಕು ನಾವು ನಮ್ಮ ಕರ್ತವ್ಯ ಭೂಮಿಗೆ ಸೇವೆ ಮಾಡುವಾಗ ಹೆಂಡತಿಯಂತೆ ದಾಸನಾಗಿ ಸೇ ಭೂಮಿಯ ಅಳಿವಿಗಾಗಿ ಉಳಿವಿಗಾಗಿ ಹೋರಾಡಬೇಕು ಅಂತ ಹೇಳುವ ವಸುಪತ್ನಿ ಹಿಂಕ್ರಣ್ಮತಿ ವಸುಪತ್ತಿ ವಸು ಊನ ಅಂದರೆ ಭೂಮಿಯಲ್ಲಿ ಹುಟ್ಟಿದಂಥ ಜೀವಿಗಳು ವಸುಗಳಂದರೆ ಮೊದಲಾಯ್ತಾರೆ ಅವನ್ನೆಲ್ಲ ಮಕ್ಕಳಂತೆ ನಾವು ಗಮನಿಸಬೇಕು ಅವುಗಳನ್ನು ರಕ್ಷಿಸಬೇಕು ಪರಿಸರವನ್ನು ಸುಮ್ಮನೆ ಅಲ್ಲ ಮಕ್ಕಳಂತೆ ಅವ್ನು ರಕ್ಷಿಸಬೇಕು ಗೌರವಿಸಬೇಕು ಅವುಗಳಿಗೆ ಸ ಸಹಜ ಸ್ವಾಭಾವಿಕ ಬದ್ಧತೆಯ ಬದುಕನ್ನು ವಹಿಸಿಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ ನಂತರ ಹಾಂ ಹಾಗೆ ನಮಗೆ ಕಣ್ಣಿ ಕಂಡ್ರೆ ಅಭ್ಯ ಆಗತ್ತ ಅಂತ ಹೇಳಿದ್ರೆ ಅಂತ ಹೇಳಿದರೆ ನಾವು ಅವ್ರನ್ನ ಮುಂಚೆಯ ಸ್ವಾಗತಿಸಿದ್ದೇವೆ ಆಹ್ವಾನಿಸಿದ್ದೇವೆ ಅಂತ ಅರ್ಥ ನಮ್ಮ ಸುತ್ತ ಪರವಾಗಿ ಎಲ್ಲ ಜೀವಿಗಳನ್ನು ನಾವು ಕರೆದಾಗೆ ಬಂದವು ಹಾಗಾಗಿ ಅವು ಬಂದಿದೆ ಅಂತ ಹೇಳಿದರೆ ಅದ ಅರ್ಥದಲ್ಲಿ ಯಾವುದೋ ದೈವಿಕ ಉದ್ದೇಶವಿದೆ ನಿಮ್ಮ ಮನೆಗೆ ಅಕಸ್ಮಾತ್ ಒಂದು ನಾಯಿ ಓಡಿ ಬಂದು ಮನೆ ಹತ್ತಿರ ಬಂತಂದರೆ ಅದು ನಿಮ್ಮ ಆಶ್ರಯ ಕೇಳಿಕೊಂಡು ಬಂದಿದೆ ಹಾಗಾಗಿ ನಿಮಗೆ ಸ್ನೇಹಿತ ಮಿತ್ರ ಆಶ್ರಯ ಕೇಳಿಕೊಂಡು ಬಂದಿದೆ ಹಾಗೆ ಅದು ಕಾಸು ಯಾಕೆ ಬೇರೆ ಯಾವುದು ಎಡ್ನಾಗಿ ಓಡಿಸ್ಕೊಂಡು ಬಂದಿದೆ ಅಂತ ಅರ್ಥ ಗೊತ್ತಿಲ್ಲ ಅದೇ ಹಾಗೆ ಅದನ್ನು ಮನಪೂರ್ವಕವಾಗಿ ನೀವು ಪ್ರವೃತ್ತಿ ಹಾಗೆ ಈ ದೊಹಾ ಅಶ್ವೇಭ್ಯಾಮ ಚಲನೆ ಪ್ರತಿಯೊಂದಲು ಪ್ರಾ ಪ್ರಾಪಂಚಿಕನೆಯ ಪ್ರತಿಯೊಂದಕ್ಕೂ ಚಲನೆ ಇದೆ ಯಾವುದು ಜಡವಲ್ಲ ನಾವು ಕೆಲವೊಂದಿಷ್ಟು ವರ್ಷಗಳು ಜಡ ಅಂತೇವೆ ಅಲ್ಲ ಅದು ನಿಧಾನ ಕಾಲ ಅಂತಲ್ಲಿ ಎಲ್ಲವೂ ಚಲನೆ ಇದ್ದಂತೆ ಆ ಚಲನೆಗೆ ಸಹಜ ಸ್ವಾಭಾವಿಕತೆಯನ್ನು ಕೊಟ್ಟು ಯಾವ ಶಕ್ತಿ ಇದೆ ಅದೇ ದುಃಹ ಧುಹ ಅಂದರೆ ಪೌಷ್ಟಿಕ ಅಂತ ಅರ್ಥ ಅಲ್ಲಿ ಆ ಪೌಷ್ಟಿಕತೆಯನ್ನು ಹೆಚ್ಚು ಮಾಡುವಂಥ ಉದಾರ ಗುಣವೇ ಭಾರತೀಯತೆ ಅಂತ ಹೇಳುವುದು ಮಹತೆ ಸೌಭಗಾಯ ಅದನ್ನ ದೊಡ್ಡ ನೋಡುವಂತ ಗುಣವೇ ಭಾರತೀಯ ಗುಣ ಆ ಭಾರತೀಯವೇ ಹಿಂದೂ ಸಾಹತೆ ಸೌಭ ಗಾಯ ಮುಂದಿನ ಸಾಹಿತ್ಯದಲ್ಲಿ ಉಪನಿಷತ್ ಆಗ್ಲಿ ನಂತರ ಧರ್ಮಶಾಸ್ತ್ರಗಳಲ್ಲಿ ಹಿಂದೂ ಅಂತ ಹೇಳಿ ಎಲ್ಲಿ ಸಹ ಹೇಳಿಲ್ಲ ಸನಾತನ ಧರ್ಮ ಅಂತ ಹೇಳ್ತಾ ಬಂದಿದ್ದೇವೆ ಅದನ್ನು ಹಾಂ ಹಾಂ ಹೀಗೆ ಸಾಹಿತ್ಯವನ್ನು ನಿಮಗೆ ಸಿಕ್ಕೋದು ಈಗ ಪುಸ್ತಕ ರೂಪದಲ್ಲಿ ಕಾಲದ ರೂಪದಲ್ಲಿ ಪ್ರಕಟವಾದ ಮಾತ್ರ ಓದ್ತೀರಿ ಹೌದಲ್ಲ ಅದಕ್ಕೆ ಆ ಪ್ರಕಟಣೆ ಬಂದದ್ದು ಯಾವಾಗ ಎಲ್ಲ ಒಂದು ಇನ್ನೂರು ರಶ್ವೂ ಆಗಿಲ್ಲ ಮುಂಚೆ ಎಲ್ಲ ಪುಸ್ತಕ ಪ್ರಕಟಣೆ ಆಗ್ತಿತ್ತು ಇಲ್ಲ ಪೇಪರೇ ಇರಲಿಲ್ಲ ಓದ್ತಾನೆ ತಾಳೆ ಓಲೆಯಲ್ಲೋ ಅಥವಾ ಇತರ ಗ್ರಂಥಗಳು ಬರದ್ದನ್ನು ಓದುವರು ಯಾರೀಗ ಹಾಗಾಗಿ ಹಿಂದಿಲ್ಲ ನನಗೆಲ್ಲಿದೆ ಆ ಹಿಂದೂ ಶಬ್ದ ಉತ್ಪತ್ತಿ ಹೇಗಾಯಿತು ಯಾವ ರೀತಿಯಲ್ಲಿ ಅದು ಬಂತು ಎಲ್ಲ ವೇರಳು ತಾಳೆ ಓಲೆಯಲ್ಲಿ ಇದೆ ಓದ್ಕೊಳ್ಳೋಕ್ ಬರ್ತಾನೆ ನಿಮಗೆ ಕೊಡ್ತೇನೆ ಬೇಕಾದ್ರೆ ನಾನು ಇದೇ ಅದನ್ನು ವಿವರಿಸಿದ್ದಾನೆ ಗೊತ್ತಾಯ್ತಲ್ಲ ಭಾರತೀಯ ಆದರ್ಶ ಏನು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾನೆ ಇದೇ ಅಲ್ಲಿ ಆದರೆ ಅದನ್ನು ನೋಡೋರಿಲ್ಲ ಅದು ಯಾರಿಗೂ ಬೇಕಿಲ್ಲ ಅದು ಆ ಗ್ರಂಥ ಬರೆದ ಕಾಲ ನಮ್ಮಲ್ಲಿ ರಜಪೂತ್ರ ಆಳ್ತಿದ್ದಂಥ ಕಾಲದಲ್ಲಿ ಪ್ರತಾಪ ಸಿಂಹನಿಗೆ ಅವನ ಕಾಡಿಗೆ ಸೈನ್ಯನ್ನ ಎದುರಿಸು ಕಾದಿಸ ಓಡಿ ಹೋಗ್ತಾನೆ ಕಾಡಿಗೆ ಕಾಡಿಗೆ ಹೋಗಿ ಒಂದು ಕಾಡಿನಲ್ಲಿ ವಾಸ ಆಗ್ತಾರೆ ಒಳಗೆ ಅಲ್ಲಿಗೆ ಬಂದಂಥ ಒಬ್ಬ ತಪಸ್ಸಿ ಅವನಿಗೆ ಹೇಳ್ತಾನೆ ಅವನು ಇಲ್ಲಿನ ಸಂಪತ್ತಕ್ಕಾಗಿಯೋ ಯಾವುದಕ್ಕೋ ಬಂದಿರಬಹುದು ಸಂಪತ್ತು ಶಾಶ್ವತ ಅಲ್ಲ ಸ್ಥಿರ ಅಲ್ಲ ಅದು ಭಾರತೀಯತೆ ಅಲ್ಲ ನೀನು ಭಾರತೀಯನ ಹಾಗೂ ಜೇಷ್ತೀಯ ಅಂತ ಹೇಳ್ತಾನೆ ಆಗಲೇ ಭಾರತೀಯ ಅಂತ ಹೇಳೋ ಶಬ್ದಿತ್ತು ಹೇಳ್ತಾನೆ ಅದಕ್ಕೆ ಈ ಮಂತ್ರ ಉದಾಹರಿಸ್ತಾನೆ ಪ್ರತಾಪ ಸಿಂಹನಿಗೆ ಆ ಋಷಿ ಅದು ಬರೆದಿಟ್ಟದ್ದು ಇದೆ ಯಾವುದು ತಾಳೆ ಬರಲಿದೆ ಇದರಲಿಲ್ಲ ಮಾತ್ರ ನಿಮ್ಗೆ ಆಗದಿರಲಿಲ್ಲ ನಿಮಗೆ ಓದು ಸಿಕ್ಕೋದಿಲ್ಲ ಅವ್ನು ಹೇಳ್ತಾನೆ ಈ ಭಾರತೀಯನಾಗು ನಿನ್ನಲ್ಲಿ ಹಿಂದುತ್ವ ಜಾಗ್ರತೆಗೊಳ್ಳಿದೆ ಆಗ ಮಾತ್ರ ಅವನು ನಿನಗೆ ಅವನಿಗೆ ನಿನ್ನ ಗೆಲ್ಲೋಕ್ಕಾಗಲ್ಲ ನೀನು ಅಜೇಯನಾಗ್ತೀಯಾ ನಿನ್ನಲ್ಲಿ ಹಿಂದುತ್ವ ಜಾಗ್ರತೆಗೊಂಡಿಲ್ಲ ಪಲಾಯನವಾದಿ ಆಗ್ತೀಯ ಭಾರತೀಯತೆ ಅಲ್ಲ ಅದು ತನ್ನ ಧರ್ಮಕ್ಕಾಗಿ ತನ್ನ ಉಳಿವಿಗಾಗಿ ಮಾತ್ರ ಬದುಕುವುದಲ್ಲ ತನ್ನ ಧರ್ಮಕ್ಕಾಗಿ ಬದುಕು ತನಗಾಗಿ ಬದುಕಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊ ಪುನಃ ಹೋಗಿ ಯುದ್ಧ ಮಾಡುವಂತಾನೆ ಅವನು ಪ್ರೇಸಿಸ್ತಾನೆ ಪುನಃ ಯುದ್ಧ ಮಾಡಿ ಗೆಲ್ತಾನು ಪ್ರತಾಪ್ ಸಿಂಹ ಅವನಿಗೆ ಹೇಳಿದಂಥ ಒಂದು ಮಾರ್ಗದರ್ಶನ ಇಲ್ಲಿ ಒಂದು ವಿಷಯ ಹೇಳಿ ಮುಗಿಸ್ತೇನೆ ಸ್ವಾಮೀಜಿಯವರೇ ಈಗ ನೋಡಿ ನಮ್ಮ ಅಧ್ಯಕ್ಷರಾಗಲಿ ಪ್ರೆಸ್ಡೆಂಟ್ ಆಗಲಿ ಅವ್ರ ಮೊನ್ನೆ ಹೇಳಿದ್ದು ಭಾರತೀಯರ ದೊಡ್ಡ ಗುಣ ಸಹಿಷ್ಣುತೆ ಅಂದರೆ ನಾವು ಸುಮ್ಮನೆ ಹಿಂದೂಗಳು ಸುಮ್ಮನೆ ಇರಬೇಕಂತ ಅರ್ಥ ಅದು ಆದ್ದರಿಂದ ಮತ್ತು ವಿಶ್ವನ ಪರಿಷತ್ನವರಿಗೆ ಕೂಡ ಹಿಂದೂ ಅಂಥ ಶಬ್ದದ ಬಗ್ಗೆ ಸ್ಪಷ್ಟ ಕಲ್ಪನೆ ಇಲ್ಲ ಅನೇಕ ಸಲ ಅವರ ಡೆಫಿನೇಷನನ್ನು ಚೇಂಜ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಎಲ್ಲ ಕಡೆಯಲ್ಲಿಂಟು ಮತ್ತು ಹಿಂದೂ ಅಂಥ ಶಬ್ದ ಹೇಳಿಕೊಂದು ನಾಚಿಕೆ ಆಗ್ತಾರೆ ಈಗ ನಾನು ಹಿಂದೂ ಅಂತ ಹೇಳಲಿಕ್ಕೂ ಆಗ್ತಾರೆ ಇದೊಂದು ಗೊಂದಲ ಉಂಟಂತ ತಮ್ಮ ನಾನು ತಮಗೆ ಪ್ರಶ್ನೆ ಕೇಳಿದ್ದು ಈಗ ಇನ್ನೊಂದು ಈಗ ಮುಸ್ಲಿಮರು ಖಲೀಫೇತನ್ನು ವಾಪಸ್ಥಾಪನೆ ಮಾಡಲಿಕ್ಕೆ ಹೋಗಿದ್ದಾರೆ ಅದಕ್ಕೆ ಒಂದು ಹಿಂಸಾಚಾರ ಮಾಡ್ತಾ ಇದ್ದಾರೆ ಇದು ಎಲ್ಲಿ ತನಕ ಹೋದಿತ್ತು ಅವರು ಜಗತ್ತಿನ ದೊಡ್ಡ ಬಹುದೊಡ್ಡ ರಾಕ್ಷಸ ಕುಲಕ್ಕೆ ಸೇರಿದವರು ಅಂತ ನನ್ ಕಾಣ್ತಾರೆ ಯಾಕೆಂದರೆ ಹಿಂಸೆಯವರ ಪ್ರಥಮ ಗುರಿ ಏನೇನು ಮಾಡ್ತಾರೆ ಪೇಪರ್ ಓದೋದು ಅಷ್ಟು ಕಣ್ಣೀರು ಬರ್ತಾರೆ ಕಣ್ಣೀರಲ್ಲ ಅಷ್ಟು ದುಃಖ ಆಗ್ತದೆ ಏನು ಮಾಡ್ತಾರೆ ಇವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಇಡೀ ಜಗತ್ತೇ ಈಗ ಒಂದು ಗೊಂದಲದಲ್ಲಿಂಟು ಎಲ್ಲ ದೇಶಗಳಿಗೆ ಒಟ್ಟಾಗಲಿಕ್ಕೂ ಧೈರ್ಯ ಸಾಕಾಗುವುದಿಲ್ಲ ಇದು ಎಲ್ಲಿ ತನಕ ಬರಬಹುದು ಹಾಂ ಎಲ್ಲವೇ ಸಮನ್ವಯ ಮಾಡಬೇಕಾದ್ರೆ ಈಗ ವಿಶ್ವ ಪರಿಷತ್ತಿನ ಈ ಪ್ರದೇಶದ ಅಧ್ಯಕ್ಷರು ಸಭೆಯಲ್ಲಿ ಆದರೆ ಅವರು ಈಗ ಸದ್ಯಕ್ಕೆ ಈ ಪ್ರದೇಶಕ್ಕೆ ವಿಶ್ವ ಸಭೆ ಪರಿಷತ್ನಲ್ಲಿ ಈ ಪ್ರದೇಶದ ಅಧ್ಯಕ್ಷರಲ್ಲಿ ನೀವು ಕರ್ನಾಟಕ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಉಳಿದಾರೆ ಆದರೆ ಇನ್ನೂ ಯುವಕರು ಗೊತ್ತಾಯ್ತಲ್ಲ ಈ ವೇದದ ಬಗ್ಗೆ ಅವರಿಗೆ ಪರಿಚಯ ಇಲ್ಲ ವೇದ ಓದಿದವನದ ಬಗ್ಗೆ ವಿವರಣೆ ಕೊಡಬೇಕಾದ್ದು ನೋಡಪ್ಪ ವೇದ ನಾನು ಜನ ಓದದಲ್ಲಿ ಹಿಂದೂ ಒಂದು ಹೇಗಿದೆ ಅಂತ ವಿವರಿಸಬೇಕಾದ್ ವೇದ ಓದಿದವ್ರಿಗೆ ಕರ್ತವ್ಯ ಒಬ್ಬ ರಾಜ ಎಲ್ಲವನ್ನು ತಿಳಿದಿರಬೇಕು ಅನ್ನೋ ನಿಯಮ ಇಲ್ಲ ರಾಜನಿಗೆ ಹಲವಾರು ಜನ ಮಂತ್ರಿಗಳು ಇರ್ತಾರೆ ಅವರವರು ಯಾವ್ಯಾವ ಶಾಖೆಯಲ್ಲಿ ಅಧ್ಯಯನದ್ರ ಬಗ್ಗೆ ಸಲಹೆ ಕೊಟ್ಟು ರಾಜ್ಯದಿಂದ ಆಡಳಿತವನ್ನು ತಗೊಳ್ಬೇಕಾದ ಧರ್ಮ ವಿಶ್ವ ಹಿಂದೂ ಮಾತ್ರ ದೂರುದಲ್ಲ ವಿಶ್ವ ಹಿಂದೂ ಪರಿಷತ್ತಲ್ಲಿ ಅದರ ಹೋರಾಟದಲ್ಲಿದ್ದಾರೆ ಅವರು ವೇದ ಹೊತ್ತ ಹೋರಾಟ ಆಗೋದಿಲ್ಲ ಅವರು ತಿಳಿಬೇಕು ಆದರೆ ತಿಳಿಯೋದಕ್ಕೆ ಬೇಕಾ ಸಲಹಾದಾರರಿದ್ದಾರೆ ಆ ಸಲಹಾದಾರರವರಿಗೆ ಸೂಕ್ತ ಮಾರ್ಗದರ್ಶನ ನೋಡಕ್ಕೆ ಹೀಗಿದೆ ಹೀಗಿದೆ ಅಂತ ಅದು ಮಾಡಿಲ್ಲ ಅದು ಒಂದು ರೀತಿಯಲ್ಲಿ ಹಾಗಾಗೋದ್ರಿಂದ ಅವರಿಗೂ ಕಲ್ಪನೆ ಸ್ಪಷ್ಟದಿಂದ ಅವ್ರು ಹೇಳುವ ಮಾತುಗಳು ಎಷ್ಟೋ ಒಂಥರ ಅಕರಾಳ ವಿಕರಾಳವಾಗಿ ಕಾಣುತ್ತೆ ವಿಕೃತವಾಗಿ ಕಾಣುತ್ತೆ ತನ್ಮೂಲಕ ಅದೊಂದು ರೀತಿಯ ಮತೀಯವಾದ ಅನ್ನೋ ಪ್ರವೃತ್ತಿ ಹುಟ್ಟುತ್ತಾ ಬರ್ತಾ ಇದೆ ಮತೀಯವಾದವೂ ಅಲ್ಲ ಗೊತ್ತಾಯ್ತಲ್ಲ ಮತೀಯವಾದ ಅನ್ನೋ ಪ್ರವೃತ್ತಿ ಹುಟ್ಟಿಸ್ತಾರ ಹೇಗೆ ಅಂತ ಹೇಳಿದರೆ ಇಲ್ಲಿ ಆಗ್ತಕ್ಕಂಥ ಅವರು ಅದನ್ನು ಒಂದು ಮಂಡಿಸುವ ವಿಧಾನ ತಪ್ಪಾದ್ರಿಂದ ಹಾಗಾಗೋದು ಅದನ್ನು ಮತೀಯವಾದ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಅದೊಂದು ಮಾನವತಾವಾದ ಅವ್ರು ಹೇಳ್ತಾ ಇರೋದು ಮಾನವತಾದನ್ನು ಬಿಂಬಿಸುವ ಶಕ್ತಿ ಅವರಲ್ಲಿಲ್ಲ ಆಗಿರೋದಷ್ಟೇ ವಿಶ್ವ ಹಿಂದೂ ಪರಿಷತ್ ಹೇಳ್ತಾ ಇರೋದು ಮಾನವವಾದ ಅದನ್ನು ಮಾನವತಾವಾದ ಅಂತ ಬೀವಿಸುವ ಮಾತುಗಾರಿಕೆ ಅಥವಾ ಶಾಸ್ತ್ರಜ್ಞಾನ ಅವರಿಗೆ ಕೊರತೆ ಆಗಿದೆ ಹಾಗಾಗಿ ಅದನ್ನು ಮತೀಯವಾದ ಅನ್ನುವಂಥಕ್ಕೆ ನಮ್ಮ ಜನರನ್ನು ತಗೊಂಡು ಹೋಗ್ತಿದ್ದಾರೆ ರಾಜಕಾರಣ ಅದು ಬೇರೆ ಯಾರು ತಗೊಂಡೋಗ್ತಿಲ್ಲ ರಾಜಕಾರಣ ಆ ಮತೀಯವಾದ ಅಂತ ಹೇಳುವ ಅಂತ ಹೇಳುವ ಪ್ರತಿ ಇತ್ತಲ್ಲ ಅದು ಬರೀ ಭಾರತೀಯ ಇದರಲ್ಲಿ ಮಾತ್ರ ಅಲ್ಲ ಭಾರತೀಯರಲ್ಲಿ ಸ್ವಲ್ಪ ಕಡಿಮೆ ಇದೆ ನನ್ನ ಲೆಕ್ಕದಲ್ಲಿ ವಿದೇಶಿಯರಲ್ಲಿ ತುಂಬ ಹೆಚ್ಚಿದೆ ನೀವು ಹೇಳಿದಂಥ ಸಮಸ್ಯೆ ಇರೋದು ವಿದೇಶೀಯ ಸಮಸ್ಯೆ ಕಿಲಾಪತ್ ಮಾಡೋದಕ್ಕೆ ಹೊರಟಿದ್ದಾರೆ ಇಡೀ ಪ್ರಪಂಚವನ್ನು ನಮ್ಮ ಸ್ತ್ರಾಷ್ಟ್ರ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನಮ್ಮಲ್ಲಿ ಎಷ್ಟೋ ಸರಿ ಆಗೋಗಿದೆ ಅದ್ ನೀವು ಆಲೋಚನೆ ಮಾಡಿಲ್ಲ ಹಿರಣ್ಯ ಕಶ್ಯಪ ಹಿರಣ್ಯ ಸುತ್ತೋದ್ಮೇಲೆ ತಪಸ್ಸು ಮಾಡಿದ ಹೊರ ಪಡೆದ ಸ್ವರ್ಗ ಮರ್ತೆಯ ಪಾತ್ರ ಸಾಧನೆ ಪಡಿಸ್ಕೊಂಡ ವಿಷ್ಣುವನ್ನು ಈಶ್ವರನ್ನು ಕೈಲಾಸ ವೈಕುಂಠ ಬಿಟ್ಟು ಓಡಿಸಿದ ಇನ್ನು ಮೇಲೆ ಯಾರು ಹೋಮವನ್ನು ಮಾಡಿದ್ರು ಹಿರಣ್ಯ ಕಶ್ಯಪವೇ ಸ್ವಹ ಅಂತ ಹೌದು ಕೊಡಿಯಿಂದ ಹೌದ್ತಾನೆ ಅವ ಮಾಡಿದ್ದೆಂಥದಾಗ್ರೆ ಇದೇ ಕಿಲಾಪತ್ತೆ ಆದರೆ ಎಷ್ಟು ದಿನ ಉಳಿದ ಅವನು ಎಷ್ಟು ದಿನ ಉಳಿದ ಹೇಳಿ ಉಳಿದಿಲ್ಲ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನಾನದ ನೀರು ಹೋಗೋದಕ್ಕೆ ಬಚ್ಚಲು ಗಿಂಡಿಯೇ ಕರೆಕ್ಟು ಬರುತ್ತಲ್ಲ ಅಲ್ಲೇ ಹೋಗಬೇಕು ಆದರೆ ಮೊಸರು ತೊಗೊಂಡು ಅಲ್ಲಿ ಹಾಕಿ ಬತ್ತಲ ಗಿಂಡಿಲಿ ಹೋಗೋದಿಲ್ಲ ಅದು ತರಕಾರಿ ಹೊಳು ಎಲ್ಲ ಇರ್ತದೆ ತಗೊಂಡೋಗನಕ್ಕೆ ಕೊಡಬೇಕು ನಿಯಮ ಇಲ್ಲದ್ರೆ ಬತ್ತಲ ಗಿಂಡಿಲಿ ಹೋಗೋದು ಸಿಕ್ಕಾಗುತ್ತೆ ವಾಸನೆ ಬರೋ ಶುರುವಾಗುತ್ತೆ ಹೋಗ್ತಾನೆ ಹಾಗೆ ನಮ್ಮ ಭೂಮಿಯಲ್ಲಿದ್ದಂಥ ಪ್ರತಿಯೊಂದು ವಸ್ತು ಋಣ ಕಾರಣವಾದದ್ದೇ ಅದನ್ನು ಸ್ವೀಕರಿಸೋಕ್ಕೂ ಋಣ ಸ್ವೀಕರಿಸೋ ಶಕ್ತಿ ಇದ್ದವನಿಗೆ ಕೊಡಬೇಕು ಹಿರಣ್ಯಮ ಕಷಿ ಕೊಟ್ಟರೆ ಸ್ವೀಕರಿಸೋಕೆ ಆಗಲ್ಲ ನಾಲ್ಕು ಜನ ಆಹುತಿ ಕೊಡ್ತಾನೆ ಹಿರಣ್ಯ ಕಷಿ ಸತ್ತೇ ಹೋದ ಉಳಿದಿಲ್ಲ ನೀವು ಯಾಕೆ ಚಿಂತೆ ಮಾಡ್ತೀರಿ ಈ ಕಿಲಾಪತ್ತುಗಳು ಕಥಾಪತ್ತುಗಳು ಹೊಸ್ದ ನಮಗೆ ನಂತರ ಶುಂಭ ಬಂದ ಅವನು ಹೇಳಿದ್ದು ಅದೇ ಯಾರು ಬೇರೆ ದೇವತೆ ಆವಿರ್ಭಾಗ ಕೊಡವಾಗಿಲ್ಲ ಎಲ್ಲ ನನಗೆ ಕೊಡಬೇಕು ಆವಿರ್ಭಾಗ ಎಲ್ಲುಳಿದೆ ಈಗ ಕೊಡುಗೆ ಎಲ್ಲಿದ್ದ ಇಲ್ಲ ತಿಂದು ತಿಳಿಸ್ಕೊಳ್ಳೋ ಶಕ್ತಿ ಇಲ್ಲ ಗೊತ್ತಾಗ್ತಲ್ಲ ಏನೋ ಫಸ್ಟ್ ಕ್ಲಾಸ್ ಆಗಿ ಹಣ್ಣು ತಂದು ರಾಶಿ ಹಾಕಿದ್ರೆ ನಾನು ಬರೆದು ಬರ್ತು ಬಿಡ್ಬೋದು ಶಕ್ತಿ ಇದೆ ನಿಮ್ಗೊಂದು ಇಪ್ಪತ್ತೈದು ಬಾಳೆಹಣ್ಣು ಕೊಡಲಿ ನಾಳೆ ಬೆಳಿಗ್ಗೆ ತಿಥಿ ಮಾಡಬೇಕು ನಿಮ್ಮದ್ದು ಹಾಗೆ ಇಲ್ಲಿ ದೇವತೆಗಳಿಗೆ ಕೊಡಬೇಕಾದ ದೇವತೆಗಳಿಗೆ ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ ಹಾಗಾಗಿ ಅವ್ರಿಗೆ ಕೊಡಬೇಕು ಎಲ್ಲಿ ಜೀರ್ಣವಾಗುತ್ತೋ ಅಲ್ಲಿಯೇ ಕೊಡಬೇಕು ಇಲ್ಲದ್ರೆ ಕೊಳೀತದೆ ವಾಸ್ತಿ ಬರುತ್ತೆ ನಮಗೂ ಗೊತ್ತು ಹಾಂ ಆದರೆ ನಮ್ಮ ಅಲ್ಲ ಅವ್ರಿಗೆ ಕೊಡಬಾರ್ದು ನನಗೆ ಕೊಡಬೇಕಂದ್ರೆ ಸತ್ ಸತ್ತು ಕೊಳತದೆ ಉಪಯೋಗ ಇಲ್ಲ ಹಾಗಾಗಿ ಕೀಲಾಪತಿಗಳ ಹೆದರುಬಡಿ ನೋಡುತ್ತೇನೆ ಅದೇನು ಆಗೋದಿಲ್ಲ ಹಾಗೂ ಸಾಧ್ಯವೂ ಇಲ್ಲ ಅದೆಲ್ಲ ಕಲ್ಪನೆಗಳು ಆ ರೀತಿಯ ಭೂತ ಕಲ್ಪನೆಗಳಿಂದ ಹೊರಟಂಥ ಇದು ಒಂದೆರಡಲ್ಲ ಸಾವಿರಾರು ಉದಾಹರಣೆಗಳಿದೆ ಕಡೆ ಉಳಿದದ್ದು ಮಾತ್ರ ಇದೆಯಾ ಎಲ್ಲಿ ಹೋಗೋದೂ ಹಾಳಾಗೋದಿಲ್ಲ ಕಾಯುವ ಸ್ವಲ್ಪ ಅಷ್ಟೇ